ಶ್ರೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಶ್ರೀ ಓಂ ನಮಃ ಶಿವಯ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತ ಚರಿಂಶೋಧ್ಯಾ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂಬೆ ಪುಣಚ ಶಿವಮಹಾಪುರಾಣ ಇದರಲ್ಲಿ ರುದ್ರ ಸಂಹಿತೆ ಎರಡನೇದ್ದು ಪ್ರಥಮವಾದದ್ದು ನಾವು ವಿದ್ಯೇಶ್ವರ ಸಮಿತಿಯನ್ನು ನೋಡಿದ್ದೇವೆ ದ್ವಿತೀಯ ರುದ್ರ ಸಂಹಿತೆ ಪ್ರಥಮವಾದ ಮೊದಲನೇದಾದಂತಹ ವಿದ್ಯೇಶ್ವರ ಸಮಿತಿಯಲ್ಲಿ ಸಾಧ್ಯ ಸಾಧನ ಖಂಡ ಎಂತಕ್ಕಂಥದ್ದು ನೋಡಿದ್ದೇವೆ ಈ ಎರಡನೇದಾದ ರುದ್ರಸಹಿತೆಯಲ್ಲಿ ಸೃಷ್ಟಿಖಂಡ ಮೊದಲನೇದು ನೋಡಿದ್ದೇವೆ ಎರಡನೇದಾದ ಸತೀಖಂಡ ಅದರಲ್ಲಿ ಈಗ ನಾವು ಈಗಾಗಲೇ ನಲವತ್ತು ನಲ್ವತ್ತು ಅಧ್ಯಾಯಗಳನ್ನು ನೋಡಿದ್ದೇವೆ ಇನ್ನು ನಲ್ವತ್ತ ಅಧ್ಯಾಯವನ್ನು ಇವತ್ತು ನೋಡ್ತಾ ಇದ್ದೇವೆ ದ್ವಿಚತ್ವರಿಂಶಃ ಅಧ್ಯಾಯ ಬ್ರಹ್ಮೋವಾ ಚ ಶ್ರೀ ಬ್ರಹ್ಮೇಶ ಪ್ರಜೇಶನ ಸುಧೇವ ಮುನ ಚೈ ಅನು ಶಂಭುರಸೀತ್ ಪ್ರಸನ್ನ ಪರಮೇಶ್ವರ ಆಶ್ವಾಸ್ಯ ದೇವಾನ್ ವಿಶ್ವಾದೀನ್ ವಿಹಸ್ಯ ಕರುಣಾ ನಿಧಿ ಉಚ ಪರಮೇಶ್ ಪರಮನುಗ್ರಹಂ ಬ್ರಹ್ಮ ಹೇಳ್ತಾನೆ ಎಲೆ ನಾರದ ಹೀಗೆ ವಿಷ್ಣು ಬ್ರಹ್ಮ ದೇವತೆಗಳು ಮುನಿಗಳು ಎಲ್ಲರೂ ಅನುನಯದಿಂದ ಪ್ರಾರ್ಥಿಸಲು ಪರಮೇಶ್ವರನು ಪ್ರಸನ್ನನಾದ ಕರುಣಾಮಯನಾದ ಶಿವ ಮಂದಹಾಸವನ್ನು ಸೂಸುತ್ತಾ ವಿಷ್ಣು ಮೊದಲಾದ ದೇವತೆಗಳನ್ನು ಸಮಾಧಾನಗೊಳಿಸಿ ಅವರನ್ನು ಅನುಗ್ರಹಿಸಬೇಕೆಂಥೇಳಿ ಹೀಗೆ ಹೇಳಲಿಕ್ಕೆ ಆರಂಭಿಸ್ತಾನೆ ಕುರುವನ್ ಪರಂ ಅನುಗ್ರಹ ಪರಮ ಅನುಗ್ರಹವನ್ನು ಮಾಡ್ತಾ ಹೀಗೆ ಹೇಳ್ತಾನೆ ಶ್ರೀಮಹಾದೇವ ಉಚ ಶೃಣು ತ ಸಾವಧಾನೇ ಮಮವಾಕ್ಯಂ ಸರೋತ್ತಮವು ಯಥಾಥಂ ವಚ್ಮಿ ವಾಂ ತಾತ ವಾಂ ಕ್ರೋಧಾ ಸಹಂ ನಾಘಂತನೌದು ಬಾಲಂ ವರ್ಣಮೇವಾನುಚಿಂತಜ ಮಮ ಮಾಿಭೂತೃ ಮಯ ದಕ್ಷೆ ಯಜ್ಞಂಗೋ ಕೃತಶ್ಚ ಮಯ ಕ್ವಚಿತ್ ಪರಂ ಏೇಷ್ಟಿ ಪರೇಶಾಂ ಯದಾತ್ಮನಸ್ತದಭವಿಷ್ಯತಿ ಮಹಾದೇವ ಹೇಳ್ತಾನೆ ಇಲ್ಲಿ ಬ್ರಹ್ಮವಿಷ್ಣುಗಳೇ ಸಾವಧಾನ ಮನಸ್ಸಿನಿಂದ ನನ್ನ ಮಾತನ್ನು ಕೇಳಿ ನಿಜವಾದುದನ್ನು ಹೇಳ್ತೇನೆ ಬಾಲಕರಾದ ನೀವೆಲ್ಲರೂ ನನ್ನ ಮಾಯೆಗಳು ಅನಿಷ್ಟವನ್ನು ಆಚರಿಸಿದ್ದೀರಾ ಅದರಿಂದ ನನಗೇನು ವ್ಯಥ ಇಲ್ಲ ಆದರೆ ನಿಮಗೆ ಬುದ್ಧಿ ಬರಲಿ ಎಂದು ಈ ರೀತಿ ಶಿಕ್ಷಿಸಿದ್ದೇನೆ ತಕ್ಷಣ ಯಜ್ಞ ಯಜ್ಞನಾಶವನ್ನು ನಾನು ಬೇಕೆಂದು ಮಾಡಲಿಲ್ಲ ಆದರೆ ಇನ್ನೊಬ್ಬರಿಗೆ ಕೇಡನ್ನು ಬಯಸಿದರೆ ಅದು ತನಗೇ ಬಂದು ಎಂದು ತೋರಿಸಲು ಹಾಗೆ ಯಜ್ಞವನ್ನು ಅಧ್ವಂಸಗೊಳಿಸಿದೆ ಅಂತೇಳಿ ಹೇಳ್ತೇನೆ ಪರೇಶಾಂ ಕ್ಲೇದನಂ ಕರ್ಮ ನಖಾದ್ಯಂ ತತ್ ಕದಚನ ಪರಂದ್ವೇಷ್ಟಿಕ್ ಪರೇಶಾಂ ಯದಾತ್ಮನ ಪರರಿಗೆ ತೊಂದರೆಯಾಗುವಂತಹ ಕಾರ್ಯವನ್ನು ಮಾಡಬಾರದು ಹಾಗೆ ಮಾಡಿದರೆ ಅದು ತನಗೇ ಕೀಡಾಗ್ತದೆ ನೋಡು ಎಷ್ಟೋ ಒಳ್ಳೆಯ ವಾಕ್ಯ ಇದಕ್ಕೆ ದಕ್ಷನೇ ದೃಷ್ಟಾಂತ ದಕ್ಷಸ್ಯ ಯಜ್ಞ ಶೀರ್ಷ್ಣೋ ಹಿ ಭವತ್ವಜ ಮುಖಂ ಶಿರ ಮಿತ್ರನೇತ್ರೇಣ ಸಂ ಪಶೇದ ಭಗಸ್ಸುರ ಶಿರಸ್ಸನ್ನು ಕಳೆದುಕೊಂಡು ದಕ್ಷನು ಆಡಿನ ಮುಖವುಳ್ಳುವವನಾಗಲಿ ಮಿತ್ರನೆಂಬ ಆದಿತ್ಯನ ಕಣ್ಣಿನಿಂದ ಭಗದೇವತೆಯು ಯಜ್ಞ ನೋಡುವವನಾಗಲಿ ಪೂಷಾಭಿಧಸ್ಸುರಾತೌ ಿಷ್ಟ ಭುಕ್ ಯಾಭಗ್ನದಂತ ಹಲ್ಲುಗಳನ್ನು ಕಳೆದುಕೊಂಡ ಆ ಸೂರ್ಯನು ಕರ್ಮಗಳಲ್ಲಿ ಮೊಸರು ಹಿಟ್ಟು ಮುಂತಾದ ಹವಿಸ್ಸನ್ನು ಪಡೆಯಲಿ ಭಶ್ಮಶ್ರೂ ಬಸ್ತಶ್ಮಶ್ರುರ್ಭವೆ ದ ಭೃಗುಮ ವಿರೋಧಕೃತ್ ದೇವಾ ಪ್ರಕೃತಿ ಸರ್ವಾಂಗೇಮ ಉಚ್ಛೇದ ನನ್ನನ್ನು ತೀವ್ರವಾಗಿ ವಿರೋಧಿಸಿದ ಭೃಗು ಮುನಿಯು ಆಡಿನಂತೆ ಗಡ್ಡ ಉಳ್ಳವನಾಗಲಿ ಬಸ್ತಶ್ಮಶ್ರೂ ಭವೆತ್ ಬಸ್ತ ಅಂದರೆ ಬಸ್ತಿ ಅಂದರೆ ಬಕ್ರಿ ಅಂತ ನೋಡಿ ಬಕ್ ಅಂತ ಬಂದ ಹಿಂದಿಯಲ್ಲಿ ಬಕ್ರಾ ಬಕ್ರಿ ಹಾಗೆ ಬಸ್ತ ಅಂದರೆ ಆಡು ಬಸ್ತಶ್ಮಶ್ರೂ ಭೃು ಮಹ ವಿರೋಧಕೃತ ನನ್ನ ವಿರೋಧಿಸ ಭೃಗುಮುನಿಯು ಆಡಿನಂತೆ ಗಡ್ಡವುಳ್ಳೋ ನಾಗಲಿ ದೇವಾ ಪ್ರಕೃತಿ ಸರ್ವಾಂಗಾ ಯೇ ಮ ಉಚ್ಛೇದ ದದು ಮಿಕ್ಕ ದೇವತೆಗಳೆಲ್ಲರೂ ಆರೋಗ್ಯವನ್ನು ಹೊಂದಲಿ ಬಾಹುಭ್ಯಮಶ್ವಿನೋ ಉಷ್ಣ ಹಸ್ತ್ಯಾಂ ಕೃತವಾಹಕ ಭವನ್ವಧಾನೇ ಭವತ್ ಪ್ರೀತ್ಯೋದಿ ಅಶ್ವಿನೀದೇವತೆಗಳು ವಾಹನಗಳನ್ನೆಲ್ಲ ಮಾಡಿಕೊಂಡು ಬಾಹು ಮತ್ತು ಕೈಗಳಿಂದ ಸಂಚರಿಸುವವರಾಗಲಿ ಮಿಕ್ಕ ಅಧ್ವರ್ಯುಗಳೆಲ್ಲರೂ ನೀವು ಹೇಳಿದಂತೆ ಆರೋಗ್ಯವನ್ನು ಹೊಂದಲಿ ಅಂತೇಳಿ ಹೇಳಿದ ಮಹಾದೇವ ಬ್ರಹ್ಮೋ ವಾಚ ಇತ್ಯುಕ್ತ ಪರಮೇಶಾನೋ ವಿರಾಮ ದಯಾನ್ವಿಧರಚರಪತಿರ್ ದೇವ ಸಮ್ರಾಟ್ ವೇದಾನುಸಾರ ಬ್ರಹ್ಮ ಹೇಳ್ತಾನೆ ಹೀಗೆ ಹೇಳಿ ಜಗತ್ಪ್ರಭುವು ವೇದ ಮಾರ್ಗಕ್ಕೆ ನಿಯಾಮಕನು ದಯಾಮಯನು ದೇವನಾಥನೂ ಆದ ಪರಮೇಶ್ವರನು ಸುಮ್ಮನಾದ ತದಾ ಸರ್ವೇ ಸುರ್ಯಾಸ್ತೆ ಶುತ್ ಶಂಕರ ಭಾಷಿತ ಸಾಧು ಸಾಧು ಇದೆ ಸಂಪ್ರೋಚು ಪರಿತುಷ್ಟಾ ಸ ಆಗ ಶಂಕರನ ಮಾತನ್ನು ಕೇಳಿ ವಿಷ್ಣುಮುದ್ರಾದವರೆಲ್ಲರೂ ಸಂತೋಷದಿಂದ ಸಾಧು ಸಾಧು ಒಳ್ಳೆದು ಒಳ್ಳೇದು ಅಂತೇಳಿ ಹೇಳಿದರು ತತಃಂಭುಂಸ ಆಮಂತ್ರ್ಯ ಮಯ ವಿಷ್ಣುಸ್ಸು ಋರ್ಷಿಭ ಭೂಯಸ್ತೇವಯಜನಂ ಯಜೌ ಚ ಪರಯಾಮುಧ ಬಳಿಕ ಹರಿಯು ನಾನೂ ಸಹ ಅಂದರೆ ಬ್ರಹ್ಮನು ಬ್ರಹ್ಮನು ವಿಷ್ಣುವು ಶಿವನ ಅಪ್ಪಣೆಯನ್ನು ಪಡೆದು ದೇವತೆಗಳ ತಿರುಗಿ ದಕ್ಷಯಜ್ಞಶಾಲೆಗೆ ಬಂದೆವು ಸಂತೋಷದಿಂದ ಮುಂದಾಂ ಪ್ರಾರ್ಥನೆಯ ವಿಷ್ಣು ಪ್ರಭತಿಸ್ತುರೈ ಯಯೌ ಕನಕಲಂ ಶಂಭುರ್ಯಜ್ಞವಾಟಂ ಪ್ರಜಾಪತೆ ಹೀಗೆ ವಿಷ್ಣು ಮೊದಲಾದವರ ಪ್ರಾರ್ಥನೆಯಂತೆ ಶಿವನು ಅವರೊಡನೆ ಕನಕಲಕ್ಷೇತ್ರದಲ್ಲಿರುವ ದಕ್ಷಯಜ್ಞಶಾಲೆಗೆ ತೆರಳಿದ ರುದ್ರಸ್ತನಾಥ ದರ್ಶನಾಥ ವೀರಭದ್ರೇಣ ಯತ್ಕೃತ ಪ್ರಧ್ವಂದ್ ತಂ ಕ್ರತೋತ್ತೇವೀಣ್ ವಿಶೇಷತಃ ಅಲ್ಲಿ ಶಿವನು ವೀರಭದ್ರನು ಮಾಡಿದ ಯಜ್ಞಧ್ವಂಸವನ್ನು ವಿಶೇಷವಾಗಿ ನೋಡಿದ ಸ್ವಾಹಾ ಸ್ವ ತ ಪೂಜಾ ಧೃತಿಸ್ತುಷ್ಟಿ ಸರಸ್ವತಿ ತಥಾನೇ ಋಷಯಸ್ಸರ್ವರ್ವರ್ವರ್ವರ್ವೇ ಪಿತರಶ್ಚಾಸ್ತಾ ಎೇ ಚಹವಸ್ತತ್ರ ಯಕ್ಷಗಂಧರ್ವ ರಾಕ್ಷಸ ತ್ರೋಟಿ ತಲುಂಚಿತಶ್ಚವ ಮೃತ ಕೇಚಿ ದ್ರಣಾಜಿ ಸ್ವಾಹದೇವಿ ಸುಧಾ ದೇವಿ ಪೂಜಾ ಧೃತಿ ತುಷ್ಟಿ ದೇವಿ ಸರಸ್ವತಿ ಮಿಕ್ಕ ಕೆಲವರು ಋಷಿಗಳು ಪಿತೃಗಳು ಅಗ್ನಿಪುರುಷರು ಯಕ್ಷರು ಗಂಧರ್ವರು ರಕ್ಷಸರು ಇವರನ್ನು ಇವರಲ್ಲಿ ಕೆಲವರನ್ನು ವೀರಭದ್ರನ್ನು ಹೊಡೆದು ಗಾಯಗೊಳಿಸಿದ್ದ ಕೆಲವರು ಮೃತರಾಗಿದ್ದರು ಯಜ್ಞಂ ತಥಾ ವಿಧನ್ ದೃಷ್ಟ್ ಸಾಮಾಹೂಯ ಗಣಾಧಿಪಂ ವೀರಭದ್ರಂ ಮಹಾವೀರ ಮುಚ ಪ್ರಹಸನ್ ಪ್ರಭು ಆ ರೀತಿ ನಷ್ಟವಾದ ಯಜ್ಞವನ್ನು ನೋಡಿ ಶಂಕರನ ನಗುತ್ತಾ ಮಹಾವೀರನಾದ ವೀರಭದ್ರನನ್ನು ಕರೆದು ಮಹಾಪರಾಕ್ರಮಿಯಾದ ಯರೆ ವೀರಭದ್ರನೇ ಇದೆಂತಹ ಕಾರ್ಯವನ್ನು ಮಾಡಿರುವೆ ಅಂತೇಳಿ ನಗುತ್ತಾ ಹೇಳ್ತಾನೆ ವೀರಭದ್ರ ಮಹಾಭಾಹೋಕಿಂಕೃತ ಕರ್ಮದೆ ಎತ್ವಿಧಂ ಮಹಾನ್ ದಂಡೋ ಧೃತಸ್ತಾತ ದೇವರ್ಷ್ಯಾದಿಷು ಸತ್ವರಂ ದೇವತೆಗಳಿಗೂ ಮುನಿಗಳಿಗೂ ಮಹಾಶಿಕ್ಷೆಯನ್ನೇ ವಿಧಿಸಿರುವೆ ದಕ್ಷ ಮಾನೆಯ ಶೀಘ್ರಂ ತ್ವ ಏನೇದಂ ಘೃತೀದೃಶಂ ಯಜ್ಞೋ ವಿಲಕ್ಷಣಸ್ತಾತಯಸ್ ಏದಂ ಫಲಮೀದೃಶ್ ಆ ದಕ್ಷಣ ಇಂತಹ ವಿಲಕ್ಷಣವಾದ ಯಾಗವನ್ನು ಮಾಡಿದ ಅದಕ್ಕೆ ತಕ್ಕ ಫಲವು ಲಭಿಸಿತು ಆಗಲಿ ಆ ದಕ್ಷನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅಂತೇಳಿ ಹೇಳಿದ ಬ್ರಹ್ಮೋವಾಚ ಏ ಮುಕ್ತ ಶಂಕರೇಣ ವೀರಭದ್ರ ಸ್ವರಾನ್ವಿತಃ ಕಬಂಧ ಮಾನಯಿತ್ಗ್ರೆ ತಸ ಹೇಳಿದ ಅಂದರೆ ಹೀಗೆ ಶಿವನು ಹೇಳಲು ವೀರಭದ್ರನು ತ್ವರೆಯಿಂದ ಬೇಗನೆ ದಕ್ಷನ ತಲೆ ಇಲ್ಲದ ಮುಂಡವನ್ನು ತಂದು ಎದುರಿಗಿರಿಸಿದ ಆಗ ವಿಶಿರಸ್ಕಂಜತಂ ಆ ಶಂಕರೋ ಲೋಕಶಂಕರ ವೀರಭದ್ರಂ ವಾಚಾಗ್ರೇ ವಿಹಸನ್ ಮುನಿಸಮ ಆಗ ಶಿವನು ದಕ್ಷಿಣ ಶಿರಸ್ಸಿಲ್ಲಿ ಅಂತೇಳಿ ಪ್ರಶ್ನಿಸ್ತಾನೆ ಅದಕ್ಕೆ ವೀರಭದ್ರನು ಓ ಶಂಕರ ಶಿರಃಕುತ್ರ ತೇನೋಕ್ತ ವೀರಭದ್ರೋ ಪ್ರಭು ಮಯ ಶಿರೋ ತಂಚಾಗಂ ತೀಮೇವೇ ಶಂಕರ ಆಗಲೇ ಅಗ್ನಿಯಲ್ಲಿ ದಕ್ಷಿಣ ಶಿರವನ್ನು ಹೋಮ ಮಾಡಿದೆ ಅಂತೇಳಿ ಹೇಳಿದ ಇತಿಷುತ್ ವಚಸ್ತಸ್ಯ ವೀರಭದ್ರ ಶಂಕರ ದೇವಾಸ್ತದಾತ್ ಪ್ರೀತಿಯ ಯದುಕ್ತುರ ಪ್ರಭು ಹೀಗೆ ವೀರಭದ್ರನು ಹೇಳಿದ ಮಾತನ್ನು ಕೇಳಿ ಶಂಕರನ್ನು ಹಿಂದೆ ಹೇಳಿದಂತೆ ದೇವತೆಗಳಿಗೆ ಅರ್ಪಣೆ ಮಾಡಿದ ವಿಧಾಯಕರ್ತ್ಸ್ಹ ಭಗವಾನ್ ಭ ಮಯ ವಿಷ್ಣು ಆದಯಸ್ಸೆ ಭೃಗ್ದಿ ಅಥಸತ್ವರಂ ಹೀಗೆ ಹಿಂದೆ ನಮ್ಮೆಲ್ಲರ ಮುಂದೆ ಹೇಳಿದಂತೆ ಎಲ್ಲವನ್ನು ಜಾಗೃತಿಯಾಗಿ ಮಾಡಿಸಿದ ಅಥ ಪ್ರಜಾಪತಿ ಸವನೀಯ ಪಶೋಶ್ಶಿರ ಪಶುಶಿರ ಬಸ್ತ ಸಂದ ಶಂ ಕಾ ನಶಾತ್ ಸಂದೀಯಮನೆ ಶಿರಸಿ ಶಂಭುಸದ್ದೃಷ್ಟಿವೀಕ್ಷಿ ಸದ್ಯ ಸುಪ್ತ ಇವೋತ್ಸ್ಥೋ ಲಬ್ಧ ಪ್ರಾಣ ಪ್ರಜಾಪತಿ ಉತ್ಥಿತಾ್ರದಶಂ ದದರ್ಶಕರು ಹಿಂ ದಕ್ಷ ಪ್ರೀತಮತಿ ಪ್ರತಿ ಪ್ರೀತಮತಿಃ ಪ್ರೀತ್ಯ ಸಂಸ್ಥಿತು ಪ್ರಸನ್ನಧೀ ಬಳಿಕ ದೇವತೆಗಳು ಸವನೀಯ ಯಾಗಕ್ಕಾಗಿ ಸಿದ್ಧಪಡಿಸಿದ ಪಶುವಿನ ಶಿರವನ್ನು ಕತ್ತರಿಸಿ ಶಂಕರನ ಅಪ್ಪಣೆಯಿಂದ ದಕ್ಷನ ಮುಂಡಕ್ಕೆ ಸೇರಿಸಿದರು ಹಾಗೆ ಶಿರಸ್ಸನ್ನು ಸೇರಿಸಲು ದಕ್ಷಿಣ ಪ್ರಾಣವನ್ನು ಪಡೆದ ಶಂಕರನು ಶುಭ ದೃಷ್ಟಿಯನ್ನು ನೋಡಲು ಮಲಗ ಎದ್ದವನಂತೆ ಎದ್ದ ತನ್ನ ಎದುರಿನಲ್ಲಿ ನಿಂತಿರುವ ಕರುಣಾನಿಧಿ ಆದ ನೋಡಿ ತುಂಬ ಹರ್ಷಗೊಂಡ ದಕ್ಷ ಪುರಾಹರ ಮಹದ್ವೇಷಕಲಿಲಾತ್ಮದ್ದಿ ಸಹ ಶಿವಲೋಕನಾ ಸದ್ಯ ಶರಚಂದ್ರ ಇವಹ ಹಿಂದೆ ಆ ದಕ್ಷಿಣ ಶಿವದ್ವೇಷದಿಂದ ಪಾಪಿಯಾಗಿದ್ದ ಈಗ ಅವನ ಮೇಲೆ ಇವನ ಶಿವನ ಪ್ರಸನ್ನದೃಷ್ಟಿ ಬೀಳಲು ಶರತ್ಕಾಲದ ಚಂದ್ರನ ನಿರ್ಮಲನಾಥ ಸ್ಥೋತಮನಃಸೋಥ ನ ಶಕ್ನೋದನುರಗ ಉತ್ಕಂಠಾ ವಿಕಲ ಸಂಪರೆತಾ ಸುತಾಂ ಸ್ಮರನ್ ಆಗವನ್ನು ಮೃತಳಾದ ತನ್ನ ಮಗಳನ್ನೆನಿಸಿಕೊಂಡು ತುಂಬ ದುಃಖಿಸಿದ ಬಳಿಕ ಪ್ರಸನ್ನ ಚಿತ್ರದಿಂದ ಜಗತಿ ಕ್ಷೇಮವನ್ನುಂಟು ಮಾಡುವಂತ ಶಂಕರನನ್ನು ನಮಸ್ಕರಿಸಿ ಹೀಗೆ ಸ್ತುತಿಸಿದ ಅಥ ದಕ್ಷ ಪ್ರಸನ್ನತ್ಮ ಶಿವಂ ಲಜ್ಞಾಸಮನ್ವಿತಃ ತುಷ್ಟಾಮ ಪ್ರಣತ ಭೂಪ ಶಂಕರಂ ಲೋಕಶಂಕರಂ ದಕ್ಷ ಉಚ ನಮಾ ವರದಂ ವರೆಣ್ಯಂ ಮಹೇಶ್ವರಂ ಜ್ಞಾನ ನಿಧಿ ಸನಾತನ ನಮಿ ದೇವಾಧಿಪತಿಶ್ವರಂ ಹರಂ ಸದಾ ಸುಖಾಢ್ಯಂ ಜಗದೇಕ ಭಕ್ತರಿಗೆ ವರವನ್ನು ಕೊಡುವವನು ವರದಂ ಸರ್ವೋತ್ತಮನು ವರೆಣ್ಯಂ ಜ್ಞಾನಸ್ವರೂಪನು ಜ್ಞಾನ ನಿಧಿಂ ಪುರಾಣಪುರುಷನು ಸನಾತನಂ ದೇವತೆಗಳಿಗೆ ಅಧಿಪತಿಯೂ ದೇವಾಧಿಪತೀಶ್ವರಂ ಸುಖಸ್ವರೂಪನೂ ಸುಖಾಢ್ಯಂ ಜಗತ್ತಿಗೆ ಬಂಧುವೂ ಆದ ಜಗದೇಕ ಬಾಂಧವಂ ಅಂತಹ ಶಂಕರನಿಗೆ ನಮಸ್ಕಾರವೂ ದೇವಂ ನಮಿ ವಿಶ್ವೇಶ್ವರ ವಿಶ್ವಪಂ ಪುರಾತನ ಬ್ರಹ್ಮ ನಿಜಾತ್ಮೂಪ ನಮಾ ಸರ್ ಶರ್ವರ್ವಾವಂ ಪರಾತ್ವರಂ ಶಂಕರ ಮಾನತೋಸ್ಮಿ ಓ ವಿಶ್ವೇಶ್ವರನೇ ನೀನು ಜಗದ್ರೂಪನು ಪರಬ್ರಹ್ಮಸ್ವರೂಪನು ಜೀವಾತ್ಮೂಪನು ಜಗತ್ತನ್ನು ಸಲಹುವ ಹರಿ ಮುಂತಾದುವವರನು ಸಲಹುವವನು ಸರ್ವೋತ್ತಮನು ಇಂತಹ ನಿನಗೆ ನಮಸ್ಕಾರವು ದೇವೇವ ಮಹಾದೇವ ಕೃಪ ನಮೋಸ್ತು ಅಪರಾಧಂ ಕ್ಷಮಸ್ವಾಧ್ಯ ಮಮ ಶಂಭೋ ಕೃಪಾನಿಧೇ ದೇವದೇವನಾದವೋ ಮಹಾದೇವನೇ ನನ್ನಲ್ಲಿ ಅನುಗ್ರಹವನ್ನು ಮಾಡು ನಿನಗೆ ನಮಸ್ಕಾರವು ಕರುಣಾಮಯ ನಾದವೋ ಶಂಕರನೇ ನನ್ನ ಅಪರಾಧವನ್ನ ಮನ್ನಿಸು ಕ್ಷಮಿಸು ಅನುಗ್ರಹಕೃತಸ್ತೆಹಿ ದಂಡವ್ಯಾಜೇನ ಶಂಕರ ಖಲೋಹಂ ಮೂಢಧೀರ್ದೇವ ಜ್ಞಾತಂತ್ವಯಾನತೆ ಓ ಶಂಭೋ ಶಿಕ್ಷಿಸುವ ನನ್ನಲ್ಲಿ ಅನುಗ್ರಹವನ್ನೇ ನೀನು ಮಾಡಿದ್ದೀಯ ನಾನು ತಿಳುವಳಿಕೆ ಇಲ್ಲದ ಈಗ ನಿನ್ನ ಸ್ವರೂಪ ತಿಳಿಯಿತು ಅದೇ ಜ್ಞಾತ ಮಯತತ್ವ ಸರ್ವೋಪರಿ ಭವಾನ್ ಮತಃ ವಿಷ್ಣು ಬ್ರಹ್ಮಾಧಿ ಸೇವ್ಯೋ ವೇದ ವೇದ್ಯೋ ಮಹೇಶ್ವರ ಹೋ ನೀನೆಲ್ಲರಿಗಿಂತಲೂ ಶ್ರೇಷ್ಠನು ವಿಷ್ಣು ಬ್ರಹ್ಮ ಮೊದಲಾದವರು ನಿನ್ನನ್ನು ಸೇವಿಸುವರು ವೇದಗಳು ನಿನ್ನನ್ನು ಸ್ತುತಿಸುವ ಪರಮೇಶ್ವರಿನೇ ನೀನು ಅಂತಹ ಪರಮೇಶ್ವರನೇ ನೀನು ಸಾಧೂನಾಂ ಕಲ್ಪವೃಕ್ಷಸ್ವ ದುಷ್ಟಾಂ ದಂಡ ದಂಡ ಸದಾ ಸ್ವತಂತ್ರ ಪರಮಾತ್ಮ ಹಿ ಭಕ್ತಾಭೀಷ್ಟವರಪ್ರದಃ ಸತ್ಪುರುಷರಿಗೆ ನೀನು ಕಲ್ಪವೃಕ್ಷಂತೆ ಬೇಕಾದುದನ್ನು ಕೊಡ್ತೀಯ ನೀನು ಸ್ವತಂತ್ರನು ಪರಮಾತ್ಮನು ಭಕ್ತಾಭೀಷ್ಟಗಳನ್ನು ಕೊಡತಕ್ಕಂಥವನು ನೀನು ವಿದ್ಯಾ ತಪೋ ವ್ರತಧರಾನ್ ಅಸೃಜಃ ಪ್ರಥಮಂ ತ್ಜಾನ್ ಆತ್ಮತತ್ವಂ ಸಮಾವೇತ್ವ ಮುಖತಃ ಪರಮೇಶ್ವರ ವಿದ್ಯೆ ತಪಸ್ಸು ವ್ರತ ಇವುಗಳನ್ನು ಅನುಸೃಿಸುವ ನೀನು ಆತ್ಮತತ್ವವನ್ನು ತಿಳಿಯಲು ಮೊದಲು ಮುಖದಿಂದ ಸೃಜಿಸಿರುವೆ ಅವರಿಗೆ ಬ್ರಾಹ್ಮಣರನ್ನು ಆತ್ಮತತ್ವವನ್ನು ತಿಳಿಯಲು ಮೊದಲು ಮುಖದಿಂದ ನೀನು ಸೃಜಿಸಿದೆಯೇ ಅಂತೇಳಿ ಹೇಳ್ತಾನೆ ಸರ್ವಪದಭ್ಯ ಪಾಲಯಿತ ಗೋಪತಿಸ್ತು ಪಶೂನಿವ ಗೃಹೀತದಂಡೋ ದುಷ್ಟಾಂಸ್ತ ಮರ್ಯಾ ಪರಿಪಾಲಕ ಗೋಪಾಲನು ಪಶುಗಳನ್ನು ರಕ್ಷಿಸುವಂತೆ ನೀನು ಪ್ರಾಣಿಗಳನ್ನು ಎಲ್ಲ ಆಪತ್ತುಗಳನ್ನು ರಕ್ಷಿಸುವೆ ದುಷ್ಟರನ್ನು ಶಿಕ್ಷಿಸಿ ವರ್ಣಾಶ್ರಮ ಧರ್ಮಗಳನ್ನು ರಕ್ಷಿಸ್ತೀಯ ಮಯದುರುತ್ತೈ ಪ್ರವಿಧ ಪರಮೇಶ್ವರ ಅಮರನತಿ ದೀನಾಶಾನ್ ಮತನುಗ್ರಹಕಾರಕಃ ಸ ಭವಾನ್ ಭಗವಾನ್ ಶಂಭೋ ದೀನ ಬಂಧುಪರಾತ್ಪರಃ ಸ್ವಕೃತೇನ ಮಹಾ ಅರ್ಹೇಣ ಸಂತುಷ್ಟೋ ಭಕ್ತವತ್ಸಲ ಓ ಪರಮೇಶ್ವರ ನಾನು ನಿನ್ನನ್ನು ಕೆಟ್ಟ ಮಾತುಗಳು ಎಂಬ ಬಾಣಗಳಿಂದ ಬಹಳವಾಗಿ ಪ್ರಹರಿಸಿದೆ ದೇವತೆಗಳು ಮಹಾ ಅಪರಾಧವನ್ನು ಆಚರಿಸಿದರು ಆದರೂ ದಯಾಮಯನಾದರೆ ನೀನು ನಮ್ಮೆಲ್ಲರನ್ನು ಅನುಗ್ರಹಿಸಿರುವೆ ನೀನು ಬಡವರ ಬಂಧು ಸರ್ವೋತ್ತಮ ಭಕ್ತವತ್ಸಲ ಅಂತೇಳಿ ಬಹು ವಿಧವಾಗಿ ಸ್ತೋತ್ರ ಮಾಡಿದೆ ಬ್ರಹ್ಮೋವಾಚಿ ಸ್ವಾ ಮಹೇಶನ ಶಂಕರಂ ಲೋಕಶಂಕರಂ ಪ್ರಜಾಪತಿರ್ವೀತಾತ್ಮ ವಿರಾಮ ಮಹಾಪ್ರಭುಂ ಅಥ ವಿಷ್ಣು ಪ್ರಸನ್ನಾತ್ಮ ತುಷ್ಠಾವ ವೃಷಭಧ್ವಜಂ ಬಾಷ್ಪ ಗದ್ಗದಯಾವಾಣ ಸುಪ್ರಣಮ್ಯ ಕೃತಾಂಜಲಿ ಲೋಕಕ್ಕೆ ಸುಖವನ್ನುಂಟು ಮಾಡುವ ಶಂಕರನನ್ನು ದಕ್ಷನು ಹೀಗೆ ಭಕ್ತಿಯಿಂದ ಸ್ತುತಿಸಿ ವಿನಯದಿಂದ ನಿಂತುಕೊಂಡ ಬಳಿಕ ಹರಿಯು ಶಿವನನ್ನು ನಮಸ್ಕರಿಸಿ ಭಕ್ತ ಪರವಶದಿಂದ ನುಡಿಯು ತೊದಲುತ್ತಿರಲು ಗದ ಗದ್ಗದವಾದ ಧ್ವನಿಯಿಂದ ಕಣ್ಣಿ ಆನಂದ ಬಾಷ್ಪವನ್ನು ತುಂಬಿಕೊಂಡು ಜಗದುಡೆಯನಾದವನನ್ನು ಪರಮೇಶ್ವರನನ್ನು ಹೀಗೆ ಸ್ತುತಿಸ್ತಾನೆ ವಿಷ್ಣು ವಿಷ್ಣುವಾಚ ಮಹಾದ ಮಹೇಶನೋಕಾನುಗ್ರಹಕಾರಕ ಪರಬ್ರಹ ಪರಾತ್ಮ ತ್ವನಬಂಧೋ ದಯನಿಧೇವ್ಯಾಪೀ ಸ್ವೈರವರ್ತಿ ವೇದ ವೇದ್ಯ ಪ್ರಭೋ ಅನುಗ್ರಹೃತಸ್ತು ದಕ್ಷೋಯ ಮೋಭಕ್ತಸ್ವಾಂ ಯನ್ ನಿಂದ ಖಲಃಪುರ तत्व्यम महेशाद निर्विकारो य ಹರಿಯು ಹೇಳ್ತಾನೆ ಲೋಕವನ್ನು ಗ್ರಹಿಸು ಓ ಪರಮೇಶ್ವರನೇ ನೀನು ದೇವದೇವನು ಪರಬ್ರಹ್ಮನು ಪರಮಾತ್ಮನು ಬಡವರ ಬಂಧುವು ದಯಾಮಯನು ಜಗತ್ತನ್ನೆಲ್ಲವನ್ನೂ ಯಾವ ಸ್ವತಂತ್ರನು ನಿನ್ನ ಯಶಸ್ಸನ್ನು ವೇದಗಳು ಗಾನ ಮಾಡ್ತವೆ ಇಂತಹ ನೀನು ಅಪರಾಧಿಗಳಾದ ನಮ್ಮಲ್ಲಿ ಅನುಗ್ರಹವನ್ನು ಮಾಡಿದ್ದೀಯಾ ನನ್ನ ಭಕ್ತನಾದ ಈ ಮೂರ್ಖ ದಕ್ಷನು ನಿನ್ನನ್ನು ಹಿಂದೆ ತುಂಬ ನಿಂದಿಸಿದ್ದಾನೆ ಅವನ ಆ ಅಪರಾಧವನ್ನು ಮನ್ನಿಸಬೇಕು ನೀನು ಸ್ತುತಿ ನಿಂದೆಗಳಿಂದ ಮನೋವಿಕಾರವನ್ನು ಹೊಂದುವವನಲ್ಲ ಓ ದೇವದೇವ कृतो कृत मयापराधो तव शूढ़ुद्धम वीरभद्रेण पक्ष तामी परब्रह्मदा सो हेते सदाशिव पोष्य सदा सर्व पिता य ಓ ಶಂಕರ ಮೂಢತನದಿಂದ ನಾನು ನಿನಗೆ ಅಪರಾಧವನ್ನು ಮಾಡಿದೆ ನಿನ್ನ ಗಣಗಳೊಡನೆ ವೀರಭದ್ರನೊಡನೆ ತಿಳುವಳಿಕೆಯಲ್ಲಿ ಯುದ್ಧ ಮಾಡಿದೆ ನೀನು ಪರಬ್ರಹ್ಮ ಸ್ವರೂಪ ನೀನೇ ನನಗೆ ಸ್ವಾಮಿಯು ನಿನಗೆ ಸದಾ ದಾಸನಾಗಿರುವೆ ಸಮಸ್ತರಿಗೂ ನೀನು ಜನಕನಾಗಿರುವೆ ಆದ್ದರಿಂದ ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ನೀನು ಪೋಷಣೆ ಮಾಡುವುದರಿಂದ ಪೀತ ಅಂತೇಳಿ ಎಲ್ಲರಿಗೂ ತಂದೆ ನೀನು ನನ್ನನ್ನು ಕಾಪಾಡಬೇಕು ಅಂತೇಳಿ ಸೂಚಿಸ್ತಾನೆ ವಿಷ್ಣು ಬ್ರಹ್ಮೋವಾಚ ದೇವೇವ ಮಹಾದಕರುಸಾಗ ಪ್ರಭೋ ಸ್ವತಂತ್ರ ಪರಮತ್ಮ ತ್ವ ಪರಮೇಶ್ವಯ ವ್ಯಯ ಮೊಮ್ಮೋ ಪರಿಕೃತ ದೇವಾನುಗ್ರಹ ಈಶ್ವರ ಸ್ವಾಪಮ ಗಣ್ಯ ತ್ವ ದಂ ಸುಧ್ಧರ ಪ್ರಸನ್ನೋದೇವೇಷರ್ವರ್ವರ್ವರ್ವರ್ವರ್ಶಾಪ ನಿರಾಕುರು ಸಬೋದ ಪ್ರೇರಕಸ್ವ ಮೇ ತ್ವ ತ್ವೇ ವಿವರ ಬ್ರಹ್ಮ ದೇವದೇವನು ದಯಾಮಯನೂ ಆದ ಓ ಮಹಾದೇವನೇ ನೀನು ಸ್ವತಂತ್ರನು ಪರಮಾತ್ಮನು ಪರಮೇಶ್ವರನೂ ಭೇದವಿಲ್ಲದವನು ನಿನಗೆ ನಾಶವೆಂಬುದಿಲ್ಲ ಓ ಪರಮೇಶ್ವರ ನೀನು ನಿನ್ನ ಅವಮಾನವನ್ನು ಗಣಿಸದೆ ನನ್ನ ಪುತ್ರನಾದ ದಕ್ಷನಲ್ಲಿ ಅನುಗ್ರಹವನ್ನು ಮಾಡಿದ್ದೀಯಾ ಓ ದೇವೇಶ ಈಗ ನೀನು ಪ್ರಸನ್ನನಾಗಿ ದಕ್ಷಯಜ್ಞವನ್ನು ಉದ್ಧರಿಸಿ ಸಮಾಪ್ತಿಗೊಳಿಸು ಎಲ್ಲರ ಶಾಪವನ್ನು ಹೋಗಲಾಡಿಸು ನಮ್ಮನ್ನು ಸತ್ಕರ್ಮದಲ್ಲಿ ಪ್ರೇರಿಸುವನು ನೀನೇ ದುಷ್ಕರ್ಮವನ್ನು ನಿರಾಕರಿಸುವನು ನೀನೇ ಆಗಿದ್ದೀಯಾ ಎಚೆಸ್ತುತ್ವಾ ಮಹೇಶಾನಂ ಪರಮಂಚಮಹಾಮುನೇ ಕೃತಾಂಜಲಿಪುಟೋ ಭೂತ್ ವಿನಮ್ರೀ ಘತಮಸ್ತಕ ಹೀಗೆ ಪರಮೇಶ್ವರನನ್ನು ಸ್ತೋತ್ರ ಮಾಡಿ ಬ್ರಹ್ಮನು ಅಂಜಲಿಬುದ್ಧನಾಗಿ ವಿನಯದಿಂದ ಶಿರಸನ್ನು ಬಗ್ಗಿಸಿ ನಿಂತುಕೊಂಡ ತಲೆ ತಗ್ಗಿಸಿ ಅಥಶಕ್ರಾಧಯೋ ದೇವಾ ಲೋಕಪಾಲಸ್ತು ಚೇತಸ ತುಷ್ಟುಪುಶಂಕರ ದೇವ ಪ್ರಸನ್ನ ಮುಖಪಂಕಜಂ ಬಳಿಕ ಇಂದ್ರನೇ ಮೊದಲಾದ ದೇವತೆಗಳು ಲೋಕಪಾಲರು ಪ್ರಸನ್ನನಾದ ಪರಮೇಶ್ವರನನ್ನು ಭಕ್ತಿಯಿಂದ ಅನೇಕ ವಿಧವಾಗಿ ಸ್ತುತಿಸಿದರು ತತಃ ಪ್ರಸನ್ನ ಮನಸ ಸರ್ವೇ ದೇವಾಸ್ತಥಾ ಪರೇ ಸಿದ್ಧಶ್ರೇಯ ಪ್ರಜೇತ ಪ್ರಜೇಶಾಶ್ಚ ತುಷ್ಟುಪುಶ್ ಶಂಕರಂ ಮುದಾ ಮತ್ತು ಸಿದ್ಧರು ಗಂಧರ್ವರು ದೇವಮುನಿಗಳು ನಾಗದೇವತಿಗಳು ಸದಸ್ಯರು ತಥೋಪದೇವನಾಗಾಶ್ಚ ಸದಸ್ಯ ಬ್ರಾಹ್ಮಣಸ್ತಥ ಪ್ರಣಮ್ಯ ಪರಯ ಭಕ್ತಿಯ ತುಷ್ಟುಪುಶ್ಚ ಪೃಥಕ್ ಪೃಥಕ್ ಬ್ರಾಹ್ಮಣರು ಸಹ ಎಲ್ಲರೂ ಕೂಡ ಭಕ್ತಿಯಿಂದ ಶಿವನನ್ನು ನಮಸ್ಕರಿಸಿ ಸ್ತುತಿಸಿದರು ಇಲ್ಲಿ ಶ್ರೀ ಶಿವಮಹಾಪುರಾಣೇ ರುದ್ರಸಹಿತೆಯಂ ಸತಿ ಖಂಡೇ ದುಚತ್ರಿಂಶೋಧ್ಯಾ ಇಲ್ಲಿಗೆ ಶಿವಪುರಾಣದ ಎರಡನೇದಾದ ರುದ್ರಸಮಿತಿಯಲ್ಲಿ ಎರಡನೇ ಖಂಡವಾದ ಸತಿ ಖಂಡದಲ್ಲಿ ನಲವತ್ತೆರಡನೇ ಅಧ್ಯಾಯವು ಮುಗಿಯಿತು ಇನ್ನು ಮುಂದೆ ನಲವತ್ತ್ ಮೂರನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರಿ ರಾಮಾಶಿ ಸದಾಶಿವ ಅರ್ಪಿತಮಸ್ತು ಓಂ ತತ್ಸತ್